ಶ್ರೀ ಗುರು ನಮಃ ಹರಿ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುನಚ ಈಗ ಅಧ್ಯಾತ್ಮವೆಂದರೇನು ಈ ವಿಚಾರವಾಗಿ ಪ್ರಶ್ನೋತ್ತರ ರೂಪದ ಒಂದು ವಿಚಾರ ಮಂಥನವನ್ನು ಮಾಡೋಣ ಇದರ ಮೂಲ ಶ್ರೀ ಶ್ರೀ ಸಚ್ಚಿದಾನಂದ ಸು ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ಪ್ರಕಾಶನ ಮಾಡಿದೆ ಅಧ್ಯಾತ್ಮ ಅಂತೇಳಿದರೆ ಏನು ಅಂದರೆ ಈ ಹೊಳೆ ನರಸೀಪುರದ ಪ್ರಕಾಶನದವರು ವತಿಯಿಂದ ಪ್ರಕಟವಾಗಿರ್ತಕ್ಕಂಥ ಎಲ್ಲ ಶ್ರೀ ಜೀವನ್ಮುಕ್ತರೆನಿಸಿದಂಥ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅವರು ಬರೆದಂತಹ ಕೃತಿಗಳನ್ನು ಅವರು ಈ ಪ್ರಕಾಶನದವರು ಹೊಸದಾಗಿ ವೇದಾಂತವನ್ನು ವೇದಾಂತ ವಿಚಾರವನ್ನು ಆರಂಭಿಸಿದವರು ಅವರಿಗೆ ಬೇಕಾದಂಥ ಪುಸ್ತಕಗಳನ್ನು ಪ್ರತ್ಯೇಕವಾಗಿ ಭಾಗ ಮಾಡಿದ್ದಾರೆ ಅದಾದ ನಂತರ ಈಗಾಗಲೇ ವೇದಾಂತ ವಿಚಾರವನ್ನು ಆರಂಭಿಸಿದವರಿಗೆ ಅದರ ಬಗ್ಗೆ ವಿಚಾರ ಮಾಡಿದವರಿಗೆ ಅಂಥೇಳಿ ಎರಡನೇ ಹಂತದ್ದು ಹಾಗೆ ಬೇರೆ ಬೇರೆ ಹಂತದವರಿಗೆ ಹಂತ ಹಂತವಾಗಿ ಮಿಟ್ ಟಿಮ್ ನೆಟ್ಟಲ್ಲಿ ಏರಿ ಅಧ್ಯಾತ್ಮದ ತುತ್ತ ತುದಿಗೆ ಇರಲಿಕ್ಕೆ ಈ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಮುಳೆ ಇದು ಅದರಲ್ಲಿ ಮೊತ್ತ ಮೊದಲನೇದಾದ ಇದು ಹೊಸದಾಗಿ ವೇದಾಂತ ವಿಚಾರವನ್ನು ಮಾಡತಕ್ಕಂಥವರಿಗೆ ಅಧ್ಯಾತ್ಮ ಅಂತ ಹೇಳಿದರೆ ಏನು ಶ್ರೀ ಶ್ರೀ ಸಚ್ಚಿದಾನೇಂದ್ರ ಸರಸ್ವತಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸ್ವತಃ ಬರೆದಿರತಕ್ಕಂಥದ್ದು ಪ್ರಶ್ನೋತ್ತರ ರೂಪದ್ದು ಅವರು ಅದರಲ್ಲೇ ಅದರ ಮುನ್ನುಡಿಯಲ್ಲಿ ಹೇಳ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಕಾಲಗತಿಯಿಂದ ಈ ಒಂದು ಕಾಲದ ಗತಿ ಕಲಿಯುಗದ ಒಂದು ಗತಿ ಅಂದರೆ ಸಂಚಾರ ಕಾಲದ ಸಂಚಾರ ಯಾವ ರೀತಿ ಆಗ್ತಾ ಇದೆ ಇದರ ಒಂದು ಪ್ರವರ್ತನೆ ಅದರಿಂದಾಗಿ ನಮ್ಮ ದೇಶದಲ್ಲಿ ಬಹುಜನರಿಗೆ ಈಗ ಅಧ್ಯಾತ್ಮ ಗ್ರಂಥಗಳನ್ನು ಓದುವ ಅಭಿರುಚಿ ಕಡಿಮೆಯಾಗಿದೆ ಈ ಗ್ರಂಥಗಳನ್ನು ಓದುವುದರಲ್ಲಿ ಕಾಲವನ್ನು ಕಳೆಯುವಂಥದ್ದು ವ್ಯರ್ಥ ಅಂಥೇಳಿ ಕೆಲವರ ಭಾವನೆ ಇವುಗಳಿಂದ ಜನರ ಏಳಿಗೆಗೆ ಅಡ್ಡಿ ಅಂಥೇಳಿ ತಿಳಿದುಕೊಂಡಿರುವ ಕೂಡ ಉಂಟು ಕೆಲವರು ಜನರ ಅಭಿವೃದ್ಧಿಗೆ ಇದು ಅಡೆತಡೆಗಳುಂಟು ಮಾಡ್ತದೆ ಅಡ್ಡಿ ಅಂತೇಳಿ ಜನರನ್ನು ಜನರ ಅಭಿವೃದ್ಧಿಯನ್ನು ಕುಗ್ಗಿಸ್ತದೆ ಇದಂಥೇಳಿ ಕೂಡ ಕೆಲವರು ಅಭಿಪ್ರಾಯ ಕೆಲವರು ಇದು ಸಮಯ ವ್ಯರ್ಥ ಅಂತೇಳಿ ಹೇಳುವವರು ಇದ್ದಾರೆ ಈ ಅಭಿಪ್ರಾಯವನ್ನು ತೊಲಗಿಸಿ ಅಧ್ಯಾತ್ಮ ವಿದ್ಯೆ ವಿದ್ಯೆಗಳ ವಿದ್ಯೆಗಳಲ್ಲೆಲ್ಲ ಸ್ಥಾನಕ್ಕೆ ತಕ್ಕದ್ದು ಯೋಗ್ಯವಾದದ್ದು ಅಂತೇಳಿ ತೋರಿಸಿಕೊಟ್ಟಂಥ ಹೊರತು ದೊಡ್ಡ ದೊಡ್ಡ ಪ್ರಾಚೀನ ಗ್ರಂಥಗಳನ್ನು ಕನ್ನಡಕ್ಕೆ ಮಾಡುವಂಥದ್ದು ನಿಷ್ಪ್ರಯೋಜನ ಅಂಥೇಳಿ ಹಲವರು ದೊಡ್ಡ ಮನುಷ್ಯರು ಕೊಟ್ಟಂಥ ಸೂಚನೆಯನ್ನು ಅನುಸರಿಸಿ ಈ ಬಗೆಯ ಪುಟ್ಟ ಪುಸ್ತಕಗಳನ್ನು ಹೊರಡಿಸಲಿಕ್ಕೆ ಆರಂಭಿಸಿದರು ಅಂತೇಳಿ ಉಪಕ್ರಮಿಸಿರುವೇನು ಅಂತೇಳಿ ಹೇಳ್ತಾರೆ ಅವರು ಅಧ್ಯಾತ್ಮ ವಿದ್ಯೆಯೇ ಭರತ ಸರ್ವಸ್ವವೆಂದು ಇದು ಜಗತ್ತಿನ ಕಲ್ಯಾಣಕ್ಕೆ ಅತ್ಯವಶ್ಯವಾದದ್ದೆಂದು ಈಗಿನ ಯುವಕರ ಮನಸ್ಸಿನಲ್ಲಿ ಮೂಡುವುದಕ್ಕೆ ಈ ಪುಸ್ತಕಗಳು ಒಂದಿಷ್ಟಾದರೂ ಸಹಾಯ ಮಾಡಿದರೆ ನನ್ನ ಉದ್ದೇಶ ನೆರವೇರಿದಂತಾಯಿತು ಅಂತೇಳಿ ಅವರು ಹೇಳ್ತಾರೆ ಇದು ಮುನ್ನುಡಿ ಈಗ ವಿಷಯಕ್ಕೆ ಬರೋಣ ಅಧ್ಯಾತ್ಮ ಅಂತೇಳಿದರೆ ಏನು ಓ ಅಧ್ಯಾತ್ಮವೆಂದರೆ ಏನು ಪ್ರಶ್ನೆ ಈ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಿಂದ ಹೊರಡತಕ್ಕಂಥ ಪುಸ್ತಕಗಳಲ್ಲಿ ಬಹು ಕಡೆಗಳಲ್ಲಿ ಅಧ್ಯಾತ್ಮ ಅಧ್ಯಾತ್ಮ ಅಧ್ಯಾತ್ಮ ಅಂಥೇಳಿ ಎನ್ನತಕ್ಕಂಥ ಮಾತು ಕಂಡು ಈ ಮಾತಿನ ಅರ್ಥ ಏನು ಅದಕ್ಕೆ ಉತ್ತರ ಅಧ್ಯಾತ್ಮವೆಂದರೆ ಆತ್ಮನನ್ನು ಕುರಿತದ್ದು ಆತ್ಮನನ್ನು ಕುರಿತದ್ದು ಅಂಥೇಳಿ ಆತ್ಮನೆಂದರೆ ಯಾರು ಆತ್ಮನೆಂದರೆ ಸ್ವರೂಪವು ಸ್ವರೂಪ ಅಂದರೆ ನಾವು ಸ್ವರೂಪ ಅಂತ ಹೇಳಿದರೆ ನಾವು ಹೇಳ್ತೇವೆ ಚೆಂಡಿನ ಸ್ವರೂಪ ಗೋಳ ಅಥವಾ ಯಾವುದೋ ಒಂದು ವಸ್ತುವಿನ ಸ್ವರೂಪ ಅದರ ಸ್ವರೂಪ ಇದರ ಸ್ವರೂಪ ಅಂತ ಹೇಳ್ತೀವಿ ಆದರೆ ಇಲ್ಲಿ ಆತ್ಮ ಅಂತ ಹೇಳಿದರೆ ಸ್ವರೂಪ ಅಂತೇಳಿ ಅಷ್ಟೇ ಕೊಟ್ಟಿದ್ದಾರೆ ಯಾವುದೇ ಒಂದು ವಸ್ತುವಿನ ಸ್ವರೂಪ ಅಂತ ಹೇಳಲಿಲ್ಲ ಅಲ್ಲಿ ಅಂದರೆ ಇಲ್ಲಿ ನಾವು ಈ ಸಂಸ್ಕೃತದ ಶಬ್ದಗಳಲ್ಲಿ ವಿಚಿತ್ರ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಶಬ್ದಗಳನ್ನು ವಿಂಗಡಿಸಿ ಅರ್ಥ ಮಾಡುವಂತಹ ವಿಶೇಷತೆ ಅದು ಸಂಸ್ಕೃತ ಭಾಷೆಯ ಒಂದು ವಿಶೇಷತೆ ಸಂಸ್ಕೃತ ಭಾಷೆಯಲ್ಲಿ ಇರತಕ್ಕಂತಹ ಒಂದು ವಿಶೇಷತೆ ಅದು ಬೇರೆ ಯಾವುದರಲ್ಲಿ ಇಲ್ಲದೇ ಬಹುಶಃ ಅಂದರೆ ಸ್ವರೂಪ ಅಂದರೆ ಇಲ್ಲಿ ಹೇಳಿದ್ದು ಆತ್ಮ ಅಂತ ಹೇಳಿದರೆ ಸ್ವರೂಪ ಅಂಥೇಳಿ ಸ್ವಸ್ಯ ರೂಪಂ ಸ್ವರೂಪಂ ತನ್ನ ರೂಪ ಅದೇ ಸ್ವರೂಪ ಆತ್ಮ ಅಂತ ಹೇಳಿದರೆ ನನ್ನ ರೂಪ ನಾನು ಅಂತೇಳಿ ನಾವು ಏನನ್ನು ಹೇಳ್ತೇವೆ ನನ್ನ ರೂಪ ಈ ಹೊರಗೆ ಕನ್ನಡಿಯಲ್ಲಿ ಕಾಣತಕ್ಕಂಥದ್ದಾಗಲಿ ಬಾಕಿದವ್ರಿಗೆ ಕಣ್ಣಿಗೆ ಕಾಣಿಸತಕ್ಕಂತಹ ಇಂದ್ರಿಯ ಗೋಚರವಾಗಿರ್ತಕ್ಕಂಥ ಕಣ್ಣುಗೆ ಕಾ ತೋರತಕ್ಕಂಥ ರೂಪ ಅಲ್ಲ ನನ್ನ ನಿಜವಾದ ಸ್ವರೂಪ ಏನು ಸ್ವರೂಪ ನನ್ನ ಸ್ವ ಅಂದರೆ ಸ್ವಸ್ಯ ನನ್ನ ಸ್ವಂತ ರೂಪ ಅದೇ ಅದು ಆತ್ಮ ನನ್ನ ನಿಜವಾದ ರೂಪ ಆ ಆತ್ಮ ಅಂತ ಹೇಳಿದರೆ ಹಾಗಾಗಿ ನನ್ನ ರೂಪ ನಾನು ಏನತಕ್ಕಂಥದ್ರೆ ಅಹಂ ಏನತಕ್ಕಂಥದ್ರೆ ಅಹ್ ಹಿಂದೆ ಇರತಕ್ಕಂಥದ್ದು ನಾನು ಅಂತೇಳಿ ಈಗ ನಾವು ಹೇಳುವಂಥದ್ದು ನಮ್ಮ ಶರೀರಕ್ಕೆ ನಾವೀಗ ಈ ಜನ್ಮದಲ್ಲಿ ಏನು ಕೃಷ್ಣಮೂರ್ತಿಯಾಗಿಯೋ ಮತ್ತೊಬ್ಬನಾಗಿಯೋ ಹುಟ್ಟಿರ್ತೇವೆ ಆ ಶರೀರದ ಹೆಸರನ್ನೇ ಉಪಾಧ್ಯಯನ್ನೇ ನಾವು ಇಟ್ಟುಕೊಂಡು ವ್ಯವಹಾರ ಮಾಡ್ತಾಯಿರ್ತೇವೆ ಲೋಕದಲ್ಲಿ ಆದರೆ ಪಾರಮಾರ್ಥಿಕವಾಗಿ ನಾವು ನಿಜವಾಗಿ ಏನು ವ್ಯಾವಹಾರಿಕವಾಗಿ ಅದು ಸತ್ಯ ಇರ್ಬೋದು ಪಾರಮಾರ್ಥಿಕ ಸತ್ಯ ಮೂಲ ಸತ್ಯ ಅದೇನು ಅದೇ ನಾವು ಆತ್ಮ ಎಂತಕ್ಕಂಥ ನಮ್ಮ ಮೂಲ ಸ್ವರೂಪ ಅದೇ ಆತ್ಮ ಹಾಗಾಗಿ ಆತ್ಮ ಅಂತೇಳಿ ಹೇಳಿದರೆ ಸ್ವರೂಪ ನಮ್ಮ ನಿಜವಾದ ರೂಪ ನಮ್ಮೆದುರಿಗೆ ಬಗೆಬಗೆಯ ರೂಪದಲ್ಲಿ ಹರಡಿಕೊಂಡಿರತಕ್ಕಂತಹ ಈ ಪ್ರಪಂಚ ಇದೆ ನಾವು ನೋಡ್ತಾ ಇದ್ದೇವೆ ಇದನ್ನೆಲ್ಲ ನೋಡ್ತಾ ಇರತಕ್ಕಂತಹ ವಿಚಾರಕ ಯಾರು ನಾನು ಅಂಥೇಳಿ ಕರೆದುಕೊಳ್ತಾ ಇರತಕ್ಕಂತಹ ವಸ್ತುವಿನ ಆ ವಸ್ತು ಯಾವುದಿದೆ ಅದರ ಸ್ವರೂಪವೇ ಆತ್ಮ ಈಗ ನಾವು ಇದನ್ನೆಲ್ಲ ನೋಡ್ತಾ ಇದ್ದೇವೆ ಅಥವಾ ನಾನು ಈ ಜಗತ್ತಿನಲ್ಲಿರುವ ವಿಚಿತ್ರವಾದ ಚಿತ್ರ ವಿಚಿತ್ರವಾದ ಪ್ರಪಂಚದ ಎಲ್ಲ ಇದನ್ನು ನೋಡ್ತಾ ಇದ್ದೇವೆ ಸೃಷ್ಟಿಯನ್ನು ಆ ನೋಡ್ತಾ ಇರ್ತಕ್ಕಂತಹ ನಾನು ಅಂತೇಳಿ ಯಾರು ನಾವು ಕರೆದುಕೊಳ್ತಾ ಇದ್ದೇವೋ ನಾನು ನೋಡ್ತಾ ಇದ್ದೇನೆ ನಾನು ಮಾಡ್ತಾಯಿದ್ದೇನೆ ನಾನು ತಿಂತಾ ಇದ್ದೇನೆ ಎಲ್ಲ ಹೇಳ್ತಾ ಇದ್ದೇವಲ್ಲ ಆ ನಾನು ಅಂತೇಳಿ ಕರೆದುಕೊಳ್ಳತಕ್ಕಂಥ ವಸ್ತುವಿನ ನಿಜ ಸ್ವರೂಪ ನಿಜರೂಪ ಅಥವಾ ಸ್ವರೂಪವೇ ಆತ್ಮ ಆತ್ಮವೇ ಮಾಡುವಂಥದ್ದೆಲ್ಲವನ್ನು ಆತ್ಮ ಅಂತೇಳಿದರೆ ತನ್ನ ಸ್ವರೂಪ ಅಂಥೇಳಿ ಅರ್ಥ ಹಾಗಾದರೆ ಅಧ್ಯಾತ್ಮ ಪ್ರಕಾಶ ಅಂತೇಳಿದ್ರೇನು ಅರ್ಥ ಪ್ರಕಾಶ ಅಂತ ಹೇಳಿದರೆ ಬೆಳಕಲ್ವೇ ತನ್ನ ಸ್ವರೂಪವನ್ನು ಬೆಳಗುವುದಕ್ಕೆ ಬೆಳಕು ಬೇರೆ ಬೇಕೇ ಅಧ್ಯಾತ್ಮ ಅಂತೇಳಿ ಹೇಳಿದರೆ ಆತ್ಮನ್ನು ಕುರಿತದ್ದು ಆತ್ಮ ಅಂತ ಹೇಳಿದರೆ ಸ್ವರೂಪ ನಮ್ಮ ರೂಪ ಈ ನಮ್ಮ ರೂ ರೂಪವನ್ನು ಅಥವಾ ಸ್ವರೂಪವನ್ನು ಬೆಳಗುವುದಕ್ಕೆ ಬೆಳಕು ಬೇರೆ ಬೇಕೆ ಅಧ್ಯಾತ್ಮ ಪ್ರಕಾಶ ಅಂತ ಹೇಳಿದರೆ ನಿಜ ಬೇಕಿಲ್ಲ ಆದರೂ ಜನರು ತಮ್ಮ ರೂಪವನ್ನು ಅರಿತುಕೊಳ್ಳಲಾರದೆ ತಾವಾಗಿಯೇ ಅರಿತುಕೊಳ್ಳಲಾರದೆ ತಮ್ಮದಲ್ಲದ ರೂಪವನ್ನು ಹುಟ್ಟುಗಟ್ಟಿಕೊಂಡು ಸೃಷ್ಟಿ ಮಾಡಿಕೊಂಡು ಅಥವಾ ಅದುವೇ ತಮ್ಮ ರೂಪ ಅಂತೇಳಿ ತಿಳ್ಕೊಂಡು ತಮ್ಮಲ್ಲಿಲ್ಲದ ಏನೇನೋ ವ್ಯಥೆಯನ್ನು ಮೈಮೇಲೆ ಹಾಕಿಕೊಳ್ತಾ ಇದ್ದಾರೆ ಲೋಕದಲ್ಲಿ ಜನರು ತಮ್ಮ ನಿಜಸ್ವರೂಪವನ್ನು ಅರಿಯದೆ ತಾವಾಗಿ ಅರಿದುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಅರಿತುಕೊಳ್ಳಲಿಕ್ಕೆ ತಮ್ಮದಲ್ಲದ ಒಂದು ರೂಪವನ್ನು ಅಂದರೆ ಪಾಂಚಭೌತಿಕವಾದಿ ಶರೀರವನ್ನು ನಿರ್ಮಿಸಿಕೊಂಡು ಅದೇ ತಮ್ಮದೊಂದು ತಿಳಿ ಅದಕ್ಕೆ ಏನೇನೋ ಆದರೆ ಅದಕ್ಕೆ ಏನೇನೋ ತೊಂದರೆಗಳಾದಾಗ ವ್ಯಥೆಯನ್ನು ಮೈ ಮೇಲೆ ಹಾಕಿ ಅದನ್ನು ತಲೆಯೆಲ್ತೊಳ್ತಾ ಇದ್ದಾರೆ ಚಿಂತಿಸ್ತಾ ಇದ್ದಾರೆ ಅಂತೇಳಿ ಅಂಥವರ ಅಜ್ಞಾನದ ಕತ್ತಲೆಯನ್ನು ತೊಲಗಿಸುವುದಕ್ಕೆ ಒಂದು ಬೆಳಕು ಬೇಕಾಗಿದೆ ಅಜ್ಞಾನದ ಒಂದು ಆವರಣ ಮಾಯೆಯ ಒಂದು ಕವಚ ಏನಿದೆ ತಾನು ಯಾರು ಅಂತಕ್ಕಂಥದ್ದನ್ನು ತಿಳಿಯದೇ ಇರತಕ್ಕಂಥದ್ದು ಅಜ್ಞಾನ ತಮಸ್ಸು ಕತ್ತಲೆ ಆ ಕತ್ತಲೆಯನ್ನು ಆ ತಿಮಿರವನ್ನು ಅಜ್ಞಾನ ತಿಮಿರಾನಂದಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷರು ಮೀಲಿ ತಮೇನ ತಸ್ಮೈ ಶ್ರೀ ಗುರವೇ ನಮಃ ಅದನ್ನು ಇಲ್ಲಿ ಶ್ರೀ ಶ್ರೀ ಸಚ್ಚಿದಾನಂದ್ರ ಸರಸ್ವತಿ ಗುರು ಗುರುಸ್ವರೂಪರಾಗಿ ಸಾಕ್ಷಾತ್ ಆ ದಕ್ಷಿಣಾಮೂರ್ತಿಯು ಸದಾಶಿವನ ದಕ್ಷಿಣಾಮೂರ್ತಿ ಸ್ವರೂಪನಾಗಿ ಲೋಕಕ್ಕೆ ಹೇಗೆ ಉಪದೇಶವನ್ನು ಮಾಡಿದ್ನು ದೇವತೆಗಳಿಗೆ ತ್ರಿಮೂರ್ತಿಗಳಿಗೆ ಹೇಗೆ ಜಗದ್ಗುರುವಾದ ಶ್ರೀಕೃಷ್ಣ ಗೀತಾಚಾರ್ಯನಾಗಿ ಅರ್ಜುನನ ನಿಮಿತ್ತವಾಗ ಮಾ ಮಾತ್ರವಾಗಿಸಿ ಜಗತ್ತಿಗೆ ಗೀತೋಪದೇಶವನ್ನು ಮಾಡಿದ್ನು ಅದೇ ರೀತಿಯಲ್ಲಿ ಗುರುಸ್ವರೂಪರಾಗಿ ಆ ಭಗವಂತನಿ ಬಂದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ರೂಪದಲ್ಲಿ ಬಂದು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಕಾಶ ಯಾಕೆ ಬೇಕು ಅಂಥವರ ಅಜ್ಞಾನದ ಕತ್ತಲೆಯನ್ನು ತೊಲಗಿಸುವುದಕ್ಕೆ ಅಜ್ಞಾನ ತಿಮಿರಾಂಧಸ ಅಜ್ಞಾನದ ಕತ್ತಲೆಯಲ್ಲಿ ಕುರುಡನಾದಂಥವನಿಗೆ ಜ್ಞಾನಾಂಜನ ಶಲಾಗೆ ಅಜ್ಞಾನದ ಒಂದು ಬೆಳಕು ಬೇಕು ತಿಳುವಳಿಕೆ ಅನ್ನತಕ್ಕಂಥ ಬೆಳಕು ಬೇಕು ಅಂತಹ ಒಂದು ಜ್ಞಾನದ ಬೆಳಕಿನೆಂಬಂತಹ ಕೋಲ್ನಿಂದ ಚಕ್ಷುರುದ್ಮೀಲಿ ತಂಬಿಯೇನ ಯಾವ ಅಂಧನ ಅಜ್ಞಾನ ತಿಮಿರದಲ್ಲಿ ಇರತಕ್ಕಂಥ ಕುರುಡನ ಕಣ್ಣನ್ನು ತೆರೆಸುತ್ತದೋ ಯಾವನ್ನು ತೆರೆಸ್ ತೆರೀತಾನೋ ಚಕ್ಷು ಋದ್ಮೀಲಿ ಯಾವನಿಂದ ತೆರೆಯಲ್ಪಡ್ತದೋ ತಸ್ಮೈ ಶ್ರೀ ಗುರುವವೇ ನಮಃ ಅಂತಹ ಗುರುವಿಗೆ ನಮಸ್ಕಾರ ಗುರುವಿನ ಸ್ಥಾನ ಅದು ಅಜ್ಞಾನದಲ್ಲಿ ತೊಳಲಾಡ್ತಾ ಇರ್ತಕ್ಕಂತಹ ಶಿಷ್ಯರ ಅಜ್ಞಾನವನ್ನು ಜ್ಞಾನ ಚಕ್ಷುವನ್ನ ತೆರೆದು ಹೋಗಲಾಡಿಸ್ತಕ್ಕಂಥದ್ದು ಜ್ಞಾನ ಚಕ್ಷುವನ್ನು ತೆರೆದು ತೆರೆಸಿ ಆ ಅಜ್ಞಾನವನ್ನು ತನ್ನ ಶಿಷ್ಯರ ಹಾಗಾದರೆ ಅಧ್ಯಾತ್ಮ ಪ್ರಕಾಶ ಅಂತ ಹೇಳಿದರೆ ಯಾಕೆ ಆ ಪ್ರಕಾಶ ಯಾಕೆ ಇದಕ್ಕೆ ಅಂದರೆ ಕತ್ತಲೆಯಲ್ಲಿರತಕ್ಕಂಥವ್ರಿಗೆ ಅಧ್ಯಾತ್ಮದ ಪ್ರಕಾಶ ಬೇಕು ಇದೇ ಅಧ್ಯಾತ್ಮ ಜ್ಞಾನದ ಬೆಳಕು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸತಕ್ಕೇ ಬೇಕಾದಂಥದ್ದು ಅಧ್ಯಾತ್ಮ ಜ್ಞಾನದ ಬೆಳಕು ಹಾಗಾಗಿ ಅಧ್ಯಾತ್ಮ ಪ್ರಕಾಶ ಜನರು ಮತ್ತೇನನ್ನಾದರೂ ಅರಿತುಕೊಂಡಿಲ್ಲವೆಂದು ಹೇಳಬಹುದು ತಮ್ಮ ಸ್ವರೂಪವನ್ನು ತಾವೇ ಅರಿತುಕೊಂಡಿಲ್ಲ ಅಂತೇಳಿ ಹೇಳುವುದು ಸರಿಯಾದೀತೆ ಈಗ ನಮಗೆ ವಿಜ್ಞಾನ ಗೊತ್ತಿಲ್ಲ ಸಮಾಜ ಗೊತ್ತಿಲ್ಲ ಜನರಲ್ ನಾಲೆಜ್ ಗೊತ್ತಿಲ್ಲ ಕ್ವಿಜ್ ಗೊತ್ತಿಲ್ಲ ಅಥವಾ ಗಣಿತ ಗೊತ್ತಿಲ್ಲ ಅಥವಾ ಯಾವುದೋ ಒಂದು ಕೃಷಿ ಗೊತ್ತಿಲ್ಲ ಏನನ್ನೂ ಒಂದು ಇಂಗ್ಲೀಷ್ ಗೊತ್ತಿಲ್ಲ ಅಥವಾ ಕನ್ನಡ ಗೊತ್ತಿಲ್ಲ ಸಂಸ್ಕೃತ ಗೊತ್ತಿಲ್ಲ ಹೀಗೆ ಹೇಳ್ಬೋದು ಹೊರತು ತಮ್ಮ ಸ್ವರೂಪವನ್ನೇ ತಮಗೆ ಗೊತ್ತಿಲ್ಲ ಅರಿತುಕೊಂಡಿಲ್ಲ ತಾವು ಅಂತೇಳಿ ಹೇಳುವಂಥದ್ದು ಸರಿಯೇ ಅದು ಸರಿ ಆಗ್ತದೆ ಹಾಗೆ ಹೇಳಿದರೆ ತಮ್ಮನ್ನು ತಾವು ಅರಿತುಕೊಳ್ಳದೆ ಇರುವುದಕ್ಕೆ ಕಾರಣ ಆದರೂ ಏನು ಅಂತೇಳಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಕಾರಣ ಏನು ಹಾಗೆ ಹೇಳುವುದು ಸರಿಯೋ ತಮ್ಮನ್ನೇ ತಾವು ಅರಿತು ಅರಿತುಕೊಂಡಿಲ್ಲ ಅಂತೇಳಿ ಹೇಳುವುದು ಹಾಗೆ ಒಂದು ವೇಳೆ ಹೇಳೋದಿದ್ದರೂ ಹಾಗೆ ಅರಿತುಕೊಳ್ಳೋದೇ ಇರುವುದಕ್ಕೆ ಕಾರಣ ಏನು ತಮ್ಮನ್ನು ತಾವೇ ತಿಳ್ಕೊಳ್ಳೋದಿರುವುದಕ್ಕೆ ಏನು ಕಾರಣ ಅದಕ್ಕೆ ಕಾರಣ ಹೇಳ್ತಾರೆ ಕಾರಣ ಇನ್ನೇನು ವಿಚಾರ ಮಾಡದೇ ಇರುವುದೇ ಅಂದರೆ ಆಚಾರ ವಿಚಾರ ಆಹಾರ ವಿಹಾರ ಅಂತೇಳಿ ಆಹಾರ ವಿಹಾರಗಳು ಹೇಗೆ ನಮ್ಮ ಪಾಂಚಭೌತಿಕ ಶರೀರಕ್ಕೆ ಅಗತ್ಯವೋ ಅದರ ಆರೋಗ್ಯಕ್ಕೆ ಅದೇ ರೀತಿ ನಮ್ಮ ಮಾನಸಿಕ ಆರೋಗ್ಯ ಅಥವಾ ಆಧ್ಯಾತ್ಮಿಕ ಉನ್ನತಿಗೆ ನಮ್ಮ ಆತ್ಮದ ಉದ್ಧಾರಕ್ಕೆ ಏನು ಬೇಕು ನಮ್ಮ ಉದ್ಧಾರಕ್ಕೆ ಆತ್ಮದ ಅಂದರೆ ನಮ್ಮ ನಮ್ಮ ಅಂದರೆ ಆತ್ಮದ ಉದ್ಧಾರಕ್ಕೆ ಬೇಕಾದದ್ದು ಆಚಾರ ವಿಚಾರ ಆಚಾರವನ್ನು ವೇದೋಕ್ತವಾದ ಕರ್ಮಗಳನ್ನು ಧರ್ಮ ಆಚಾರ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಚಿತ್ತಶುದ್ಧಿಯಿಂದ ವರ್ತಿಸ್ತಕ್ಕಂಥದ್ದು ಇದೆಲ್ಲ ಆಚಾರಗಳು ಚಿತ್ತಶುದ್ಧಿಯಲ್ಲಿ ಬರ್ತದೆ ವಿಚಾರ ಕೂಡ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳು ಸಂಕಲ್ಪ ವಿಕಲ್ಪಗಳು ಉಂಟಾಗ್ತವೆ ಅದನ್ನು ನಿಯಂತ್ರಿಸಿ ಬೇಕಾದದ ಕಡೆಗೆ ಒಯ್ಯುವಂಥದ್ದು ಶುದ್ಧ ಚಿತ್ತವನ್ನು ನಿರ್ಮಲ ಮನಸ್ಸನ್ನು ಪಡೆಯತಕ್ಕಂಥದ್ದು ಸಂಪಾದಿಸ್ತಕ್ಕಂಥದ್ದು ಅಥವಾ ಮನಸ್ಸನ್ನು ನಿರ್ಮಲಗೊಳಿಸ್ತಕ್ಕಂಥದ್ದು ಕಶ್ಮಣಗಳಿಂದ ಮನಸ್ಸಿನಿಂದ ಇರ್ತಕ್ಕಂಥ ಕಷ್ಮಣಗಳನ್ನು ಹೊರಹಾಕುವಂಥದ್ದು ಅಂದರೆ ಕಶ್ಮನಗಳು ಇಲ್ಲದಂತೆ ಮಾಡತಕ್ಕಂಥದ್ದು ಮನಸ್ಸನ್ನು ಅದು ಅದಿ ಅತಿ ಮುಖ್ಯ ಆ ಕಸ್ಟ್ಮರ್ಗಳಿಂದಾಗಿ ಇದನ್ನು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ನಮಗೆ ಯಾವುದನ್ನು ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ವಿಚಾರ ಮಾಡದೇ ಇರುವಂಥದ್ದೇ ಕಾರಣ ಅಂತ ಹೇಳ್ತಾರೆ ಆಚಾರ ವಿಚಾರ ಆಚಾರ ಮಾಡಿದರೂ ಆಚಾರವೂ ಸರಿಯಾಗಿ ಮಾಡ್ತಾ ಇಲ್ಲ ಆಚಾರವನ್ನು ಸರಿಯಾಗಿ ಆಚರಿಸಿದರೆ ಆ ರೀತಿಯ ವಿಚಾರ ಬರಬಹುದು ಆದರೂ ಅಂಧಶ್ರದ್ಧೆಯಿಂದ ಆಚರಿಸಿದರೆ ಅದರ ಅರ್ಥ ಏನು ಅಂತ ತಿಳಿಯದೆ ಮಾಡಿದರೆ ಕೇವಲ ಆಚಾರ ಆಚಾರಕ್ಕೆ ಸೀಮಿತ ಆಗಿಬಿಡ್ತದೆ ಅದರ ನಿಜವಾದ ವಿಚಾರ ಏನು ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ವಿಚಾರ ಮಾಡದೇ ಇರುವಂಥದ್ದೇ ಕಾರಣ ನಮ್ಮನ್ನು ನಾವು ತಿಳಿದುಕೊಂಡದೆ ತಿಳಿದುಕೊಳ್ಳದೆ ಇರೋದಕ್ಕೆ ಕಾರಣ ಈ ಜನರು ಮಿಕ್ಕದ್ದೆಲ್ಲ ವಿಚಾರ ಮಾಡ್ತಾರೆ ಅಲ್ವಾ ಇಲ್ಲಿಂದ ಮಂಗಳೂರಿಗೆ ಹೋಗಲಿಕ್ಕೆ ಅಥವಾ ಬೆಂಗಳೂರಿಗೆ ಹೋಗಲಿಕ್ಕೆ ಎಷ್ಟು ಎಷ್ಟು ಹೊತ್ತಿಗೆ ಬಸ್ ಬುಕ್ ಮಾಡಬೇಕು ಅಥವಾ ಟ್ರೈನ್ ಬುಕ್ ಮಾಡಬೇಕು ಫ್ಲೈಟ್ ಬುಕ್ ಮಾಡಬೇಕು ಯಾವ ದಿವಸಕ್ಕೆ ಎಷ್ಟು ಹಣ ಖರ್ಚಾಗ್ಬೋದು ಆಮೇಲೆ ಅಲ್ಲಿ ಹೋಗಿ ಏನೇನು ಕೆಲಸಗಳಿವೆ ಎಲ್ಲ ವಿಚಾರ ಮಾಡ್ತಾರೆ ಅಥವಾ ತನಗೆ ಎಷ್ಟು ಕೃಷಿ ಕಾರ್ಯಗಳಿದೆ ನಾಳೆ ಏನು ಕೆಲಸ ಮಾಡಬೇಕು ಅಥವಾ ನಾಳೆ ನನ್ನ ಪೇಟೆಯಲ್ಲಿ ಏನೇನು ಕೆಲಸಗಳಿದೆ ಏನೇನು ಮಾಡ್ಕೊಂಡು ಮಾಡಿಕೊಳ್ಬೇಕು ಅಥವಾ ತಾನು ವೀಕೆಂಡಲ್ಲಿ ಕೆಲವರು ಪೇಟೆಯವರು ವಾರದ ಕೊನೆಯಲ್ಲಿ ತಾನು ಈ ಸಲ ಎಲ್ಲಿಗೆ ಪ್ರವಾಸ ಹೋಗಬೇಕು ಎಲ್ಲ ವಿಚಾರ ಮಾಡ್ತಾರೆ ಏನು ಬೇಕಿರೂ ವಿಚಾರ ಮಾಡ್ತಾರೆ ಬೇಕಾದ್ದು ಬೇಡದ್ದು ಒಳ್ಳೆಯದು ಕಟ್ಟೋದು ಎಲ್ಲವನ್ನೂ ವಿಚಾರ ಮಾಡಲಿಕ್ಕೆ ಸಾಮರ್ಥ್ಯ ಇದೆ ಜನರಿಗೆ ಆದರೆ ತಾವು ಯಾರಿಂದ ಮಾತ್ರ ವಿಚಾರಿಸೋದಕ್ಕೆ ಹೋಗುವುದಿಲ್ಲ ಬೇರೆಯವರು ಯಾರು ಹೇಗೆ ಅಂತೆಲ್ಲ ವಿಚಾರಿಸ್ತಾರೆ ಅವರು ಹೇಗೆ ಇವರು ಹೇಗೆ ಅಲ್ಲಿ ಯಾರು ಇರೋದು ಇಲ್ಲಿ ಯಾರಿದ್ದಾರೆ ಅದರ ಅಧ್ಯಕ್ಷರು ಯಾರು ಇದರ ಕಾರ್ಯದರ್ಶಿಗಳು ಯಾರು ಅಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ ಅಲ್ಲಿ ಸದಸ್ಯರು ಯಾರಿದ್ದಾರೆ ಅವರು ಹೇಗೆ ಇವರು ಹೇಗೆ ಎಲ್ಲ ತಿಳ್ಕೊಳ್ತಾರೆ ಆದರೆ ತಾವು ಯಾರು ತಾವು ಹೇಗೆ ಎನ್ನತಕ್ಕಂಥದ್ದನ್ನು ವಿಚಾರ ಮಾಡೋದಕ್ಕೆ ಹೋಗುವುದಿಲ್ಲ ತಮ್ಮನ್ನು ಸ್ವತಃ ಮನೆ ಯಜಮಾನನಿಗೆ ಯಾಕೆ ಅಭಿಗಾರದ ಗೊಡವೆ ಎಂಬಂತೆ ಆಗಿರ್ತದೆ ಅವರ ಪಾಡು ಅಂದರೆ ಮನೆ ಯಜಮಾನನಿಗೆ ಅಡುಗೆ ಕೆಲಸದ ಗೊಡವೆ ಯಾಕೆ ಕೂತ್ಕೊಂಡು ತಿಂತಾನಪ್ಪ ಕೈ ಕಟ್ಟು ಕೈಯಲ್ಲಿ ತಿಂತಾನೆ ಕೂತ್ಕೊಂಡು ಮನೆ ಯಜಮಾನನಿಗೆ ಅಡುಗೆ ಗೊಡವೆ ಅವನಿಗೆ ಯಾಕೆ ಅಂತೇಳಿ ಹೇಳುವ ರೀತಿಯಲ್ಲಿ ಆಗಿರ್ತದೆ ಅವರ ಪಾಡು ಅಂದರೆ ತಾನೇ ಯಜಮಾನ ಇನ್ನು ಲೋಕದಲ್ಲಿ ಉಳ್ದವ್ರು ಹೇಗೆ ಅಂತೇಳಿ ತಾನು ತಿಳ್ಕೊಳ್ಳೋದು ತನ್ನನ್ನು ಯಾರಂತೂ ಹೇಗೆ ಅಂತೇಳಿ ತಿಳ್ಕೊಳ್ದು ಯಾಕೆ ಎನ್ನತಕ್ಕಂಥ ಪರಿಸ್ಥಿತಿ ಮನೆಯ ಯಜಮಾನನಿಗೆ ನಿಜವಾಗಿ ಬೇಕು ಬಂದವರಿಗೆ ಬಡಿಸತಕ್ಕಂಥ ವಿಷಯ ಅಡುಗೆ ಕಾರ್ಯಕ್ರಮ ದಿವಸ ಜವಾಬ್ದಾರಿ ಇರ್ತದೆ ಆದರೆ ಮನೆಯ ಯಜಮಾನಿಗೆ ಯಾಕೆ ಅಂತ ಹೇಳುವಂಥ ಒಂದು ವಿಡಂಬನೆಯಂತೆ ಆಗ್ತದೆ ಅದ್ರ ಪಾಡಿಗೆ ಅದು ಬಂದವರು ಅವರು ಸೇರಿಕೊಂಡು ಮಾಡ್ತಾರೆ ವ್ಯವಸ್ಥೆಗಳನ್ನು ಅಂಥೇಳಿ ಅವ್ರ ಪಾಡಿಗೆ ಅವ್ರು ಬಿಟ್ಟುಬಿಟ್ರೆ ಹೇಗಿರ್ತದೋ ಅದೇ ರೀತಿ ಆಗ್ತದೆ ಆಗಿದೆ ಜನರ ಪಾಡು ಅಂಥೇಳಿ ಅಂದರೆ ತಮ್ಮನ್ನು ತಾವು ಅರಿತುಕೊಳ್ಳದಂತೆ ಮಾಡುವುದಕ್ಕೆ ಈ ಅಜ್ಞಾನ ಅಲ್ಲದೆ ಮತ್ತಾವ ಕಾರಣವೂ ಇಲ್ಲ ಯಾವ ಅಜ್ಞಾನ ತಮ್ಮನ್ನು ತಾವು ವಿಚಾರ ಮಾಡದೇ ಇರತಕ್ಕಂಥದ್ದು ಅದೇ ಒಂದು ಅಜ್ಞಾನ ವಿಚಾರ ಶಕ್ತಿಯ ಹೀನತೆ ಇರ್ಬೋದು ಅಥವಾ ಆ ಕಡೆಗೆ ತಮ್ಮ ವಿಚಾರವನ್ನು ಹರಿಸದೇ ಇರತಕ್ಕಂಥದ್ದು ಬೇರೆ ಬೇಡದ ವಿಚಾರಗಳಿಗೆ ಲೌಕಿಕ ಕಾಡು ಹರಟೆಗೆ ವಿಚಾರ ಮಾಡೋದು ತಲೆಯನ್ನು ಓಡಿಸೋತಕ್ಕಂಥದ್ದು ಲೌಕಿಕ ವ್ಯವಹಾರಗಳಿಗೆ ಓಡಿಸ್ತಾರೆ ಭಾರಮ ಚಿಂತನೆಗೆ ತೊಡಗುವುದಿಲ್ಲ ಆತ್ಮ ಏನು ತನ್ನ ಸ್ವರೂಪ ಅಂತ ಹೇಳಿದ್ರೇನು ತಾನು ಯಾರು ಈ ಬಗ್ಗೆ ಚಿಂತನೆ ಮಾಡದೇ ಅಜ್ಞಾನ ಏನಿದೆ ಅದೇ ಕಾರಣ ಹೊರತು ಬೇರೆ ಯಾವ ಕಾರಣವೂ ಅಲ್ಲ ತಿಳಿಯದೇ ಇರುವುದಕ್ಕೆ ಅಂಥೇಳಿ ಹೇಳ್ತಾರೆ ಜನರು ತಮ್ಮನ್ನು ತಾವು ಅರಿತುಕೊಳ್ಳದೆ ಇರುವರು ಎಂಬುದು ನನಗಿನ್ನೂ ಒಪ್ಪಿಗೆ ಆಗಲಿಲ್ಲ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ನೀನು ಯಾರು ಅಂಥೇಳಿ ಕೇಳಿದರೆ ಚಿಕ್ಕ ಹುಡುಗರು ಕೂಡ ನಾನು ರಾಮು ಇಂಥವರ ಮಗ ಇಂಥ ಪಾಠಶಾಲೆ ಓದ್ತಾಯಿದ್ದೆ ಅಂಥೇಳಿ ಹೇಳ್ತಾರೆ ಹೊರತು ನನಗೆ ಗೊತ್ತಿಲ್ಲ ಅಂತ ಯಾರೂ ಹೇಳುವುದಿಲ್ಲ ಆದ ಕಾರಣ ಯಾರಿಗೂ ತಮ್ಮ ವಿಷಯದಲ್ಲಿ ಸಂದೇಹ ಸಂಶಯ ಅನ್ನತಕ್ಕಂಥದ್ದು ಇಲ್ಲ ತಾನು ಯಾರು ಎಂತಕ್ಕಂಥ ವಿಷಯದಲ್ಲಿ ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ಒಂದು ಬೆಳಕು ಬೇಕು ಅಂತೇಳಿ ಯಾರಾದರೂ ಹೇಳಿದರೆ ಹಾಗೆ ಹೇಳಿದವರ ಮೆದುಳಿದು ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ತಿಳ್ಕೊಳ್ತಾರೆ ಆ ಮಾತು ನಿಜವಾಗಿರ್ಬೋದು ಅಂತ ಸ್ವಲ್ಪವೂ ಕೂಡ ಯೋಚಿಸಲಿಕ್ಕಿಲ್ಲ ಅರ್ಧ ಕ್ಷಣವೂ ಕೂಡ ಯೋಚಿಸಲಾರರು ಅಲ್ವೇ ನೀನು ಯಾರು ಅಂತೇಳಿ ಕೇಳಿದರೆ ನಾನು ಇಂಥವ ಅಂತೇಳಿ ಲೌಕಿಕವಾಗಿ ಹೆಸರು ಏನಿದೆ ಅದನ್ನು ಹೇಳ್ತಾರೆ ಇಂಥವ್ರ ಮಗ ನಾನಿಂಥ ಪಾಠ ಹೀಗೀಗೆ ಓದ್ತಾಯಿದ್ದೇನೆ ಅಂಥೇಳಿ ಹೊರತು ಇವನು ನೀನು ಯಾರು ಅಂತೇಳಿ ನಿನಗೆ ಗೊತ್ತಿಲ್ಲ ಅಂತೇಳಿ ಯಾರಾದರೂ ಹೇಳಿದರೆ ಜನರು ಇವನಿಗೇನೋ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ ಹೊರತು ಸ್ವಲ್ಪ ಯೋಚಿಸುವುದಿಲ್ಲ ಹೌದು ಅದು ಅಂತೇಳಿ ಒಂದು ಕೂಡ ಅಲ್ವಾ ಅಂಥೇಳಿ ಪ್ರಶ್ನೆ ಬರ್ತದೆ ಆಗ ಉತ್ತರ ಹೇಳ್ತಾರೆ ಗುರುಗಳು ದಿಟ್ಟ ಸತ್ಯ ಇದು ನೀವು ಹೇಳಿದಂತೆ ಬಹುಜನರ ಭಾವನೆ ಇದೆ ಇದನ್ನೇ ನಾವು ಅಜ್ಞಾನ ಅಂತೇಳಿ ಹೇಳುವಂಥದ್ದು ಅಂದರೆ ತಮಗೆ ತಮ್ಮ ನಿಜ ತಿಳಿಯದಿದ್ದರೂ ತಮ್ಮನ್ನು ತಾವು ತಪ್ಪಾಗಿಯೇ ತಿಳ್ಕೊಂಡಿದ್ದರೂ ಕೂಡ ತಮಗೆ ನಿಜವೂ ತಿಳಿದೇ ಇದೆ ಅಂಥೇಳಿ ಭಾವಿಸುವಂಥದ್ದು ಇದಕ್ಕಿಂತ ದೊಡ್ಡ ಅಜ್ಞಾನ ಇನ್ನೇನಿದೆ ಇದೇ ಅಲ್ವೇ ಅಜ್ಞಾನ ಇದು ಅಜ್ಞಾನ ಅಲ್ಲದೆ ಮತ್ತೇನು ಅಂತೇಳಿ ಕೇಳ್ತಾರೆ ಅಂದರೆ ಬಹುಜನರ ಭಾವನೆ ಇದೆ ತಾನು ಯಾರು ಎಂತಕ್ಕಂಥ ಪ್ರಶ್ನೆ ಅದು ವಿಚಿತ್ರ ಅದು ಹುಚ್ಚನ ಪ್ರಶ್ನೆ ಅಂಥೇಳಿ ಆದರೆ ನಾವು ಹೇಳುವಂಥದ್ದು ಇದನ್ನೇ ಅಜ್ಞಾನ ಅಂಥೇಳಿ ಅಂತೆ ಗುರುಗಳು ಹೇಳ್ತಾರೆ ಅಂದರೆ ತಮಗೆ ತಮ್ಮ ನಿಜ ಸ್ವರೂಪ ತಿಳಿಯದಿದ್ದರೂ ಕೂಡ ತಮ್ಮಂತಾವು ತಾವು ತಪ್ಪಾಗಿಯೇ ತಿಳ್ಕೊಂಡಿದ್ರೂ ಕೂಡ ತಮ್ಮದು ಇದೇ ಶರೀರ ಈ ಹೆಸರು ನನ್ನದು ಈ ಜನ್ಮದ್ದಿದು ಇದಕ್ಕಿಂತ ಹಿಂದೆಷ್ಟೋ ಜನ್ಮಗಳಾಗಿವೆ ಹಾಗಾದರೆ ನಾನೇ ಯಾರು ಈ ಶರೀರವೇ ಈ ಶರೀರ ಆದರೆ ಜನ್ಮದಲ್ಲಿ ನಾನು ಇದೇ ಶರೀರದಲ್ಲಿ ಇದ್ನ ಅಂದರೆ ಮುಂದಿನ ಜನ್ಮದಲ್ಲಿ ಇದೇ ಶರೀರ ನನಗೆ ಇರಲ್ಲ ಹಾಗಾದ್ರೆ ನಾನೇ ಯಾರು ಆ ನಿಜವನ್ನು ನಾವು ತಿಳಿಯದೇ ತಪ್ಪಾಗಿ ಈ ಶರೀರ ಈ ಹೆಸರು ಈ ಉದ್ಯೋಗ ಈ ಸಂಬಂಧಗಳನ್ನೇ ನಾವು ಸತ್ಯ ಅಂತೇಳಿ ಭಾವಿಸಿ ತಮಗೆ ನಿಜವೂ ತಿಳಿಯದೇ ಇದೆ ಅಂಥೇಳಿ ಆದರೂ ಕೂಡ ನಿಜ ತಿಳಿದೇ ಇದೆ ನನಗೆ ಅಂಥೇಳಿ ಭಾವಿಸ್ತಾರೆ ನಾನು ಯಾರು ಅಂತೇಳಿ ನನಗೆ ಗೊತ್ತಿದೆ ಅಂಥೇಳಿ ಭಾವಿಸ್ತಾರಲ್ಲ ಗೊತ್ತಿಲ್ಲದೆ ಕೂಡ ನಿಜವಾಗಿ ನಿಜ ಸ್ವರೂಪ ಗೊತ್ತಿಲ್ಲದಿದ್ದರೂ ಗೊತ್ತಿದೆ ಅಂತೇಳಿ ಭಾವಿಸುವಂಥದ್ದು ಅಜ್ಞಾನ ಈಗ ಬೇರೆ ಬೇರೆ ರೀತಿ ನಾವು ಜನರನ್ನು ಕಾಣ್ತೇವೆ ಒಂದು ತನಗೆ ಎಲ್ಲ ಗೊತ್ತಿದೆ ತನಗೆ ಗೊತ್ತಿದೆ ಅಂತೇಳಿ ಗೊತ್ತಿದೆ ಆ ರೀತಿಯ ವ್ಯಕ್ತಿಗಳು ಇನ್ನೊಂದು ತನಗೆ ಗೊತ್ತಿದೆ ಆದರೆ ತನಗೆ ಅದು ಗೊತ್ತಿದೆ ಅಂತ ತನಗೆ ಗೊತ್ತಿರಲ್ಲ ಉದಾಹರಣೆಗೆ ಹನುಮಂತ ಅವನಿಗೆ ಸಮುದ್ರ ಹಾರ ಬಲ ಸಾಮರ್ಥ್ಯ ಇತ್ತು ಆದರೆ ಅವನಿಗೆ ಅದು ಗೊತ್ತಿರಲಿಲ್ಲ ಅವಾಗ ಗೊತ್ ಅವನಿಗೆ ಆ ಸಾಮರ್ಥ್ಯ ಇದೆ ಅಂತೇಳಿ ಗೊತ್ತಿರಲಿಲ್ಲ ಆ ರೀತಿಯ ವ್ಯಕ್ತಿಗಳಿರ್ತಾರೆ ಇನ್ನೊಬ್ಬರು ಹೇಳಿದ ಮೇಲೆ ಗೊತ್ತಾಗ್ತದೆ ಅದು ಒಂದು ರೀತಿ ಇನ್ನೊಂದು ವರ್ಗ ಅಂತ ಹೇಳಿದ ಒಟ್ಟು ನಾಲ್ಕು ವರ್ಗ ಇನ್ನೊಂದು ವರ್ಗ ಏನು ತನಗೆ ಗೊತ್ತಿಲ್ಲ ಒಂದು ವಿಚಾರ ಹಾಂ ಆದರೆ ತನಗೆ ಗೊತ್ತಿಲ್ಲ ಅಂತೇಳಿ ಗೊತ್ತಿದೆ ಈಗ ಒಂದು ವಿಚಾರ ಯಾವುದೊಂದು ವಿಚಾರದ ಬಗ್ಗೆ ಒಂದು ಉದಾಹರಣೆಗೆ ವಿಮಾನದ ಬಗ್ಗೆ ವಿಮಾನದ ರಚನೆ ಸಂರಚನೆ ಬಗ್ಗೆ ಇಂಜಿನಿಯರಿಂಗ್ ಟೆಕ್ನಾಲಜಿ ಬಗ್ಗೆ ವಿಮಾನವನ್ನು ನಿರ್ಮಾಣ ಮಾಡತಕ್ಕ ಬಗ್ಗೆ ಆ ವಿಚಾರ ನನಗೆ ಗೊತ್ತಿಲ್ಲ ಆದರೆ ನನಗೆ ವಿಮಾನದ ಸಂರಚನೆ ವಿಚಾರ ಗೊತ್ತಿಲ್ಲ ಎನ್ನುವ ವಿಷಯದ ಅರಿವು ನನಗಿದೆ ಆ ರೀತಿಯ ವರ್ಗ ಇನ್ನೊಂದು ವರ್ಗ ಅಂದರೆ ನನಗೆ ವಿಚಾರ ಗೊತ್ತಿಲ್ಲ ಒಂದು ವಿಷಯದ ಬಗ್ಗೆ ನನಗೆ ಅದು ಅರಿವಿಲ್ಲ ಜ್ಞಾನ ಇಲ್ಲ ಆದರೆ ಆ ಜ್ಞಾನ ಇಲ್ಲ ಅಂಥೇಳಿ ಕೂಡ ನನಗೆ ಗೊತ್ತಿಲ್ಲ ನನಗೆ ಬ್ರಹ್ಮವಿದ್ಯೆ ನನಗೆ ಗೊತ್ತಿಲ್ಲ ಆದರೆ ಅಥವಾ ನನಗೆ ನನ್ನ ಸ್ವರೂಪ ಏನು ಅಂತೇಳಿ ನನಗೆ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿಲ್ಲ ಅಂತೇಳಿ ಕೂಡ ನನಗೆ ಅದು ಗೊತ್ತಿಲ್ಲ ನಾನು ಗೊತ್ತಿದೆ ಅಂತಲೇ ತಿಳ್ಕೊಂಡಿದ್ದೇನೆ ನನ್ನ ನಿಜ ಸ್ವರೂಪ ಏನು ಅಂತೇಳಿ ಗೊತ್ತಿದೆ ಅಂಥೇಳಿ ನಿಜವಾಗಿ ನನಗೆ ಗೊತ್ತಿಲ್ಲ ಆ ಗೊತ್ತಿಲ್ಲ ಎನ್ನತಕ್ಕಂತಹದ್ದರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಗೊತ್ತಿದೆ ಅಂತಲೇ ತಿಳ್ಕೊಂಡಿದ್ದೇನೆ ನನ್ನ ಬಗ್ಗೆ ಈ ರೀತಿ ನಾಲ್ಕು ವಿಧವಾದ ಜನರು ಒಂದು ಗೊತ್ತಿದ್ದು ಗೊತ್ ಗೊತ್ತಿದ್ದದ್ದು ಗೊತ್ತಿರುವವರು ತನಗೆ ಗೊತ್ತಿದೆ ತನಗೆ ಗೊತ್ತಿದೆ ಅಂತ ಗೊತ್ತಿದೆ ಇನ್ನೊಂದು ತನಗೆ ಗೊತ್ತಿದೆ ಆದರೆ ಗೊತ್ತಿದೆ ಅಂತ ಗೊತ್ತಿಲ್ಲ ಇನ್ನೊಂದು ತನಗೆ ಗೊತ್ತಿಲ್ಲ ಆದರೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿದೆ ಇನ್ನು ನಾಲ್ಕನೇ ವರ್ಗ ತನಗೆ ಗೊತ್ತಿಲ್ಲ ಆದರೆ ಪಾಪ ನನಗೆ ಗೊತ್ತಿಲ್ಲ ಅಂತ ನನಗೇ ಗೊತ್ತಿಲ್ಲ ಈ ರೀತಿ ನಾಲ್ಕು ವಿಧವಾದ ಜನರು ಹಾಗಾಗಿ ಇದೇ ಅಜ್ಞಾನ ಅಂತೇಳಿ ಹೇಳ್ತಾರೆ ಗುರುಗಳು ಇನ್ನು ಮುಂದಿನದನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಓಂ ತತ್ಸತ್